ಅಂತಹ ನೌಕನೀಯನ ತುತ್ತಿಸುತ್ತೀಪ ವಿವೇಕಿಗಳ ಸಹವಾಸ ಸುಖಗಳ ಅಂಥ ಸಜ್ಜನರ ಸಹವಾಸ ಸುಖಗಳನ್ನು ನೀನು ಕರುಣಿಸು ಯಾಕೆಂದರೆ ನಮಗೆ ಸಜ್ಜನರು ಯಾರು ಅಂತ ಗೊತ್ತಿಲ್ಲ ದುರ್ಜನರು ಯಾರು ಅಂತ ಗೊತ್ತಿಲ್ಲ ಅವರ ಸಹವಾಸವನ್ನು ಮಾಡಬೇಕು ಅನ್ನೋ ಪರಿಜ್ಞಾನವೂ ಇಲ್ಲ ಆದ್ದರಿಂದ ಅವರ ಸಹವಾಸ ಅನ್ನೋದು ಸುಖ ಆಗುತ್ತೆ ಅನ್ನೋ ಜ್ಞಾನವನ್ನು ಕೊಟ್ಟು ಅಂತಹ ಸಜ್ಜನರ ಸುಖವನ್ನು ವಿವೇಕಿಗಳ ಸುಖವನ್ನು ನೀನೇ ನನಗೆ ಅನುಗ್ರಹಿಸು ನೀ ಕರುಣಿಸುವುದುಮಗೆ ಸಂತತ ಪರಮಕರುಣದಲ್ಲಿ ನಮ್ಮ ಮೇಲೆ ಕಾರುಣ್ಯದಿಂದ ಈ ರೀತಿಯಾಗಿರ್ತಕ್ಕಂಥ ಪರಮಾನುಗ್ರಹವನ್ನು ನೀನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ತಿಳಿಸ್ತಾರೆ